ಶ್ರೀಗುರುಭ್ಯೋ ನಮಃ ಹರಿ ಹಿ ಓ ಶ್ರೀಗಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀ ತಂಬೆ ಪುಣ್ಯ ವೇದವ್ಯಾಸ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಸಂಸ್ಕರಿತ ಶಿವಮಹಾಪುರಾಣ ಇದರಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಈಗ ಎರಡನೇದಾದಂಥ ರುದ್ರ ಸಮಿತಿಯಲ್ಲಿ ಸೃಷ್ಟಿಕಂಡ ಮೊದಲನೆಯದು ಅದರಲ್ಲಿ ನಾವು ಹನ್ನೊಂದನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಯಾವ ರೀತಿ ಶಿವಪೂಜೆಯನ್ನು ಮಾಡಬೇಕು ಅನ್ನೋಕ್ಕದನ್ನು ನಾರದ ಮುನಿಗಳಿಗೆ ಬ್ರಹ್ಮ ಹೇಳ್ತಾ ಇದ್ದಾನೆ ಆ ವಿಚಾರವನ್ನು ಯಾವ ರೀತಿ ವ್ಯಾಸರು ಸೂತರಿಗೆ ಉಪದೇಶಿಸಿದ್ರು ಅದನ್ನು ಸೂತವನ್ನುಗಳು ಶವನಕಾದಿಗಳಿಗೆ ಹೇಳ್ತಾ ಇದ್ದಾರೆ ಈಗ ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ಹೇಳಿದರು ಇನ್ನು ಯಾವ್ಯಾವ ಮಂತ್ರಗಳನ್ನು ಉಪಯೋಗ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ ಪಾಠ್ಯಮಾನ ಮಂತ್ರೇಣ ಅಂದರೆ ಮಂತ್ರಾಂಶ ತುಭ್ಯಂಥಸ್ತಾಥ ಮಂತ್ರಭ್ಯ ತಾಂಸ್ತಾತಾ ಸಿ ಪ್ರವಕ್ಷ್ಯಾ ಸಮಸೇನ ಸಾವಧಾನತೆಯ ಶೃ ವತ್ಸನೆ ತಾತ ಅಂದರೆ ಮಗನೆ ಸರ್ವಕಾಥಸ್ದೇ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವುದ ಈಡೇರಿಸಿಕೊಳ್ಳುವುದಕ್ಕಾಗಿ ತಾನ್ ಮಂತ್ರ ಆ ಮಂತ್ರಗಳನ್ನು ಶಿವಪೂಜೆ ಮಾಡುವಾಗ ಹೇಳ್ತಕ್ಕಂಥ ಮಂತ್ರಗಳನ್ನು ತುಭ್ಯಂ ಸಮಾಸೇನ ಪ್ರವಕ್ಷ್ಯಾಮಿ ಸಂಕ್ಷೇಪವಾಗಿ ಹೇಳ್ತೇನೆ ಸಂಗ್ರಹರೂಪವಾಗಿ ಹೇಳ್ತೇನೆ ಹೇಳಲಿಕ್ಕಿದ್ದೇನೆ ಹೇಳುವೆನು ಪ್ರವಕ್ಷ್ಯಾಮಿ ಭವಿಷ್ಯತ್ ಕಾಲ ಸಾವಧಾನತೆಯ ಶೃಣು ಗಮನವಿಟ್ಟು ಅವಧಾನ ಕೊಟ್ಟು ಗಮನ ಕೊಟ್ಟು ಕೇಳು ಅಂಥೇಳಿ ಬ್ರಹ್ಮ ಹೇಳ್ತಾನೆ ನಾರದ ಪಾಠ್ಯಮೇನ ಮಂತ್ರೇಣಾಕ್ರೇಣರುದ್ರೇಣ ಶುಶುಕ್ಲಿನ ಚೀರ್ಷ ಶುಭೇನ ಅಥರ್ವಣೀನ ಚಾಂತನಶಾಂತ ವಾರುಣೇನ ಆರುಣೇನ ಚರ್ಥೀಷ್ಟ ಸಾಂ ತೇವ್ರತ ರಾಥಂತರೆಣ ಪುಷ್ಪಣ್ಣ ರಾಥಂತರೇಣೇ ಸೂಕ್ತ ಯುಕ್ತ ಚ ಮೃತ್ಯುಂಜಯ ಮಂತ್ರೇಣ ತ ಪಂಚಾಕ್ಷರೇಣ ಅಂಥೇಳಿ ಅಂದರೆ ಪಾಠ್ಯಮೇನ ಮಂತ್ರೇಣ ಪಾಠ್ಯಮಂತ್ರ ಅಂತೇಳಿ ಅಂದರೆ ಓದತಕ್ಕಂಥದ್ದು ಓದಿ ಹೇಳ್ತಕ್ಕಂಥ ಮಂತ್ರಗಳು ಅಂದರೆ ಓದು ಅಂಥ ಓದಿ ಆದರೂ ಹೇಳುವಂಥ ಹೇಳ್ಬೋದು ಆಮೇಲೆ ವಾಂಗ್ಮಯಕ್ಕ ಮಂತ್ರ ವಾಂಗಯಕ್ಕೆ ಏನಚ್ಛ ಅಂದರೆ ಬಾಯಿಯಲ್ಲಿ ಹೇಳುವಂಥದ್ದು ಬಾಯಿಪಾಠ ಕಂಠಪಾಠ ಮಾಡಿ ಆದರೂ ಹೇಳಬೋದು ಅಥವಾ ಓದಿಯಾದರೂ ಹೇಳಬಹುದು ಅಂಥೇಳಿ ಅಥವಾ ಮಂತ್ರದಲ್ಲೇ ಒಂದು ವಿಧ ಅಂಥೇಳಿ ಕೂಡ ಪಾಠ್ಯಮಾನ ಮಂತ್ರಗಳು ವಾಂಗ್ಮಯ ಮಂತ್ರಗಳು ಬಾಯಿಪಾಠ ಹೇಳಿದ ಕಥಾ ಮಂತ್ರಗಳು ಆ ರೀತಿ ಕೂಡ ಆಗ್ತದೆ ಬೇರೆ ಬೇರೆ ರೀತಿ ಮಂತ್ರಗಳು ಅಂತೇಳಿ ಕೂಡ ಅದು ಆ ಕ್ರಮ ಓದಿ ಹೇಳಿದ್ದು ಓದಿಯಾದರೂ ಹೇಳ್ಬೋದು ಬಾಯಪಾಟಾದರೂ ಕಂಠಪಾಠ ಮಾಡಿ ಆಗಿರುವಂಥದ್ದು ಅದನ್ನು ಹೇಳ್ಬೋದು ಅಂಥೇಳಿ ಹಾಗೂ ಆಗ್ತದೆ ಯಾವುದೆಲ್ಲ ರುದ್ರೇಣ ನೀಲರುದ್ರೇಣ ಹೀಗೆ ಪಾಠ್ಯಮಾನ ಮಂತ್ರ ವಾಂಗ ಮಂತ್ರ ರುದ್ರಮಂತ್ರ ಅದೇ ರುದ್ರಪ್ರಶ್ನೆ ರುದ್ರಾಧ್ಯಾಯ ಅದು ರುದ್ರ ಮಂತ್ರ ಆಮೇಲೆ ನೀಲರುದ್ರೇಣ ನೀಲರುದ್ರೋಪನಿಷತ್ತು ಇದೆ ಅದನ್ನು ಪಠಿಸುವಂಥದ್ದು ಸುಶುಕ್ಲೇನ ಶುಭೇನ ಚ ಸುಶುಕ್ಲ ಎಂತಕ್ಕಂಥದ್ದು ಶುಭವಾದಂಥದ್ದು ಅಥವಾ ಶುಭ ಎನ್ನತಕ್ಕಂಥ ಮಂತ್ರ ಶುಭಕರವಾದಂಥದ್ದಂತೂ ಆಗ್ತದೆ ಸುಶುಕ್ಲ ಅಂದರೆ ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ತಪ್ಪುಗಳಿಲ್ಲದಂತೆ ಆ ರೀತಿಯೂ ಆಗ್ತದೆ ಅಥವಾ ಅದೇ ಒಂದು ಮಂತ್ರದ ಪ್ರಭೇದ ಅಂತೇಳಿ ಕೂಡ ತಗೊಳ್ಬೋದು ಆಮೇಲೆ ಹೋ ತಾರೇಣ ಹೋ ತಾರತಕ್ಕಂಥ ಮಂತ್ರ ಅಂತೇಳಿ ತಗೊಳ್ಬೋದು ಅಥವಾ ಋಗ್ವೇದ ಮಂತ್ರ ಅಂತೇಳಿ ಕೂಡ ತಗೊಳ್ಬೋದು ಹೋತ್ ಹೋತೃ ಹೋತ ಅಂತೇಳಿ ಋಗ್ವೇದಿ ಹಾಗಾಗಿ ಹೋತೃ ಮಂತ್ರ ಅಂತೇಳಿ ಋಗ್ವೇದ ಮಂತ್ರ ಆಮೇಲೆ ಹೋತಾರೇಣ ತಥ ಶೀರ್ಷ್ಣ ಶುಭೇನ ಆಥರ್ವ ಎಣೆ ಆಥರ್ವಣೇನು ಚ ಶುಭವಾದಂತಹ ಶುಭಕರವಾದಂತಹ ಅಥರ್ವ ಶೀರ್ಷ ಮಂತ್ರ ಅಥವಾ ಅಥರ್ವ ಶೀರ್ಷ ಉಪನಿಷತ್ತು ಇದರಿಂದ ಆಮೇಲೆ ಶಾಂತಿಯಾವ ಅಥ ಪುನಃ ಶಾಂತಿಯಾ ವಾರುಣಏನು ಅರುಣ ಏನು ಜ ಶಾಂತಿಗಳು ಬೇರೆ ಬೇರೆ ವಿಧದ ಶಾಂತಿ ಮಂತ್ರಗಳಿಂದ ಆಮೇಲೆ ವಾರುಣ ಮಂ ಅಥವಾ ಅರುಣ ಮಂತ್ರಗಳಿಂದ ಅಥವಾ ಅರುಣ ಪ್ರಶ್ನೆ ಅಂತೇಳಿ ಬರ್ತದೆ ಯಜುರ್ವೇದದಲ್ಲಿ ವಾರುಣ ಅಂದರೆ ವರುಣ ಮಂತ್ರಗಳು ವರುಣ ಸೂಕ್ತಗಳು ಮುಂತಾದವುಗಳಿಂದ ಆಮೇಲೆ ಅರ್ಥಾಭೀಷ್ಟೇನ ಸಾಮನಚ ದೇವ್ ತಥಾ ದೇವ್ರತೇನಚ ಅರ್ಥಾಭೀಷ್ಟೇನು ಮತ್ತು ಅರ್ಥಾಭೀಷ್ಟ ಮಂತ್ರ ಅಂತೇಳಿ ಕೂಡ ತಿಳಿಯುವುದು ಒಂದು ವಿಧವಾದ ಅಥವಾ ಎಲ್ಲ ಅಭೀಷ್ಟಗಳನ್ನು ಕೊಡತಕ್ಕಂತಹ ಮಂತ್ರಗಳು ಸಕಲ ಧರ್ಮಾರ್ಥ ಕಾಮಮೋಕ್ಷಾದಿ ಅಭೀಷ್ಟಗಳನ್ನು ಕೊಡ್ತಕ್ಕಂಥವು ಅದು ಅರ್ಥಾಭೀಷ್ಟ ಆಮೇಲೆ ಅದು ಒಂದು ಸಾಮ ಅದು ಒಂದು ಸಾಮ ಅರ್ಥಾಭೀಷ್ಟ ಸಾಮ ಆಮೇಲೆ ತಥಾ ದೇವವ್ರತೇನ ಚ ದೇವವ್ರತ ಸಾಮ ಆಮೇಲೆ ರಾಥಂತ್ರೇಣ ಸಾಮ ಹೀಗೆ ಮೂರು ರೀತಿಯ ಸಾಮಗಳು ಸಾಮು ಮಂತ್ರಗಳು ಋಗ್ವೇದ ಯಜುರ್ವೇದ ಸಾಮುವೇದ ಹೀಗೆ ಪುಷ್ಪೇಣ ಸೂಕ್ತೇನ ಯುಕ್ತೇನ ಚ ಹಾಗೆ ಪುಷ್ಪ ಸೂಕ್ತ ಅದರಿಂದ ಕೂಡಿರುವಂಥದ್ದು ಮೃತ್ಯುಂಜಯನ ಮಂತ್ರೇಣ ಮೃತ್ಯುಂಜಯ ಮಂತ್ರ ತ್ರಿಂಬಕಮ್ಯಜಾಮಹೇ ಸುಗಂಧಿಂ ಪುಟ್ಟಿವರ್ಧನ ಉರ್ವಾರುಕಮ ವರ್ಧನಾ ಮೃತ್ಯೋರ್ಮುಕ್ ಮುಕ್ ತ್ರಿಂಬಕ ಮಂತ್ರ ಅಥವಾ ಮೃತ್ಯುಂಜಯ ಮಂತ್ರ ಅಂತ ಹೇಳಿ ಅದಕ್ಕೆ ಅದಕ್ಕೂ ಹೇಳ್ತಾರೆ ಬೇರೆ ಮೃತ್ಯುಂಜಯ ಮಂತ್ರಗಳು ಕೂಡ ಇವೆ ಮೃತ್ಯೋರ್ಮುಕ್ಷಿ ಯಮಾಮೃತ ಅಂತೇಳಿ ತ್ರಿಂಬಕಮ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮ ಅಮೃತ ಅಂಥೇಳಿ ತ್ರಿಯಂಬಕನನ್ನು ಪೂಜಿಸುತ್ತೇನೆ ಯಜ್ಞ ಮಾಡ್ತೇನೆ ಸೇವೆ ಮಾಡ್ತೇನೆ ಅಂಥೇಳಿ ತ್ರಿಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಪುಷ್ಟಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಹಾಗೆ ಶರೀರವು ಸುಗಂಧಮವಾಗಿ ಇರುವುದಕ್ಕೋಸ್ಕರವಾಗಿ ದುರ್ನಾತ ಬೀರದ ಹಾಗೆ ಆರೋಗ್ಯವಾಗಿರುವ ಹಾಗೆ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರು ಕಮಿವ ಬಂಧನಾಥ ಜೀವನ ಸುಮಧುರವಾದ ಪರಿಮಳವನ್ನು ಸೂಸುವಂತಿರಬೇಕು ಅಂತೇಳಿ ಸುವಾಸನಾಮಯವಾದಂತಹ ಜೀವನ ಆಮೇಲೆ ಅಂದರೆ ಎಲ್ರಿಗೂ ಬೇಕಾದವರು ಆಗಬೇಕು ಅಂಥೇಳಿ ಆದಷ್ಟು ಪ್ರಯತ್ನಿಸಬೇಕು ಆಮೇಲೆ ಉರುವಾರುಕಮ್ ಇವ ಬಂಧನಾಥ್ ಮೃತ್ಯೋಹೋ ಮೃತ್ಯೋಹು ಬಂಧನಾಥ್ ಮೃತ್ಯುವಿನ ಬಂಧನದಿಂದ ಯಾವ ರೀತಿ ಬಿಡಿಸಬೇಕು ಉರುವಾರುಕಮ್ ಇವ ಅಂದರೆ ಮಾಗಿದ ಸೌತೆಕಾಯಿಯ ಹಾಗೆ ಹಣ್ಣಾದಂತಹ ಸೌತೆಕಾಯಿ ಹೇಗೆ ಅತ್ಯಂತ ಸುಲಲಿತವಾಗಿ ಸೌತೆ ಬಳ್ಳಿಗೆ ಅಥವಾ ಗಿಡ ಗಿಡ ಅಂದರೆ ಬಳ್ಳಿ ಅದಕ್ಕೆ ಯಾವುದೇ ನೋವಾಗದಂತೆ ಅದು ಕಳಚಿಕೊಳ್ತದೋ ಅದೇ ರೀತಿಯಲ್ಲಿ ಮೃತ್ಯೋಹೋ ಮೃತ್ಯುವಿನಿಂದ ನನ್ನನ್ನು ಬಿಡುಗಡೆಗೊಳಿಸು ನನಗೆ ನೋವಾಗದಂತೆ ನನಗೆ ಗೊತ್ತೇ ಹಾಗೆ ನನ್ನ ಅಂದರೆ ಅನಾಯಾಸಿನ ಮರಣಂ ಅಂತೇಳಿ ಹೇಳಿದ ಹಾಗೆ ಅನಾಯಾಸವಾಗಿ ಮರಣ ಬರಲಿ ಅಂತೇಳಿ ಇಲ್ಲಿ ಮೃತ್ಯುವಿನಿಂದಲೇ ಮೃತ್ಯುವಿನ ಪಾಶದಿಂದ ನನ್ನನ್ನು ಬಿಡುಗಡೆಗೊಳಿಸು ಅಂತೇಳಿದ್ರ ಅಮೃತತ್ವವನ್ನು ಕೊಡು ಉರುವಾರು ಕಮಿವ ಬಂಧನಾಥ್ ಮೃತ್ಯೋ ಮೋಕ್ಷಗೊಳಿಸು ಮಾ ಅಮೃತಾತ್ ಆದರೆ ಅಮೃತತ್ವದಿಂದ ಮೋಕ್ಷಗೊಳಿಸಬೇಡ ಬಿಡುಗಡೆ ಮಾಡಬೇಡ ಅಂದರೆ ಮೃತತ್ವವನ್ನು ಕೊಡಬೇಡ ಪುನಃಪುನಃ ಸಾಯುವಂತಹ ಸ್ಥಿತಿಯನ್ನು ಉಂಟು ಮಾಡಬೇಡ ಅಮೃತತ್ವವನ್ನು ಕೊಡು ಅಮೃತತ್ವದಿಂದ ನನ್ನನ್ನು ಬಿಡುಗಡೆ ಬಿಡುಗಡೆ ಮಾಡಬೇಡ ಮತ್ತೆ ಅಂದರೆ ಶಾಶ್ವತವಾದ ಮೋಕ್ಷವನ್ನು ಕೊಡು ಎನ್ನತಕ್ಕಂಥ ಒಂದು ದೃಷ್ಟಿ ಮೋಕ್ಷದಲ್ಲಿ ಎರಡು ವಿಧವಾಗಿದೆ ಒಂದು ಜೀವನ್ಮುಕ್ತತೆ ಇನ್ನೊಂದು ಮರಣಾನಂತರದ ಮುಕ್ತತೆ ಜೀವನ ಮುಕ್ತ ಬದುಕಿದ್ದು ಕೂಡ ಅವನು ಮೋಕ್ಷದಲ್ಲಿದ್ದ ಹಾಗೆ ಯಾವುದೇ ಗೊಂದಲ ಗಲೀಭೆಗಳಿಗೆ ಯಾವುದೇ ಬಂಧನಗಳಿಗೆ ಸಿಲುಕದವ ಇನ್ನೊಂದು ಮರಣಾನಂತರ ಮುಕ್ತಿ ಅಂತೇಳಿ ಹೇಳಿದರೆ ಜೀವಂತ ಇರುವಾಗ ಎಲ್ಲವನ್ನು ಅನುಭವಿಸಿ ಕೊನೆಗೆ ಮರಣಾನಂತರ ಪುಣ್ಯಬಲದಿಂದ ನಿಜವಾಗಿ ಪುಣ್ಯ ಮುಕ್ತಿ ಸಿಗುವುದಿಲ್ಲ ಅವನು ಬದುಕಿದ್ದಾಗ ಬಂಧಮುಕ್ತನಾಗಿದ್ದರೆ ಮಾನಸಿಕವಾಗಿ ಅಂಥವನ್ನು ಮಾತ್ರ ಮರಣಾನಂತರ ಕೂಡ ಮೋಕ್ಷವನ್ನು ಹೊಂದಬಲ್ಲ ಅಂದರೆ ಮೋಕ್ಷ ಅಂತೇಳಿ ಜೀವನ್ಮುಕ್ತ ಸ್ಥಿತಿ ಹೊಂದಿದರೆ ಬದುಕಿದ್ದಾಗ ಇಲ್ಲಿದ್ದಾಗ ಅದನ್ನು ಅನುಭವಿಸಿದರೆ ಆತ್ಮಜ್ಞಾನವನ್ನು ಅಥವಾ ಬಂಧಮುಕ್ತತೆಯನ್ನು ಅನುಭವಿಸಿದರೆ ಹೇಗೆ ಕಮಲದ ಎಲೆ ತಾವರೆ ಎಲೆಗೆ ನೀರಿನಲ್ಲಿನ ನೀರಿನ ಹೇಗೆ ಅಂಟುದಿಲ್ವೋ ಅದೇ ರೀತಿಯಲ್ಲಿ ಸಂಸಾರದ ತಾಪತ್ರಯಗಳು ಅಥವಾ ಪುಣ್ಯ ಪಾಪಗಳು ಯಾವತನಿಗೆ ಅಂಟುವುದಿಲ್ಲವೋ ಅವನು ಎಲ್ಲದರೂ ಬಗ್ಗೆಗೂ ನಿರ್ಲಿಪ್ತನಾಗಿ ಸ್ಥಿತಪ್ರಜ್ಞನಾಗಿ ಸ್ಥಿರ ಬುದ್ಧಿಯುಳ್ಳವನಾಗಿರ್ತಾನೋ ಏನಾದರೂ ಕೂಡ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಹೆಚ್ಚು ಖುಷಿಯಾದರೂ ಹೆಚ್ಚು ದುಃಖ ಕೂಡ ಒಂದೇ ರೀತಿಯಾವನ್ನಿರ್ತಾನೋ ಸ್ಥಿತಪ್ರಜ್ಞನಾಗಿ ಅಂಥವನಿಗೆ ಮುಕ್ತನ್ನು ಅಂತೇಳಿ ಹೇಳುವಂಥದ್ದು ಮುಕ್ತಿ ಅಂತೇಳಿದರೆ ಅದೇ ಸ್ಥಿತಿ ಹಾಗೆ ಅರ್ಥಾಭೀಷ್ಟೇನ ಸಾಮ್ನಾ ಚ ತಥಾ ದೇವ್ರತೇನಚ ರಾಧಂತರೇಣ ಪುಷ್ಪೇಣ ಸೂಕ್ತೇನ ಯುಕ್ತೇನ ಚ ಮೃತ್ಯುಂಜಯೇನ ಮಂತ್ರೇಣ ಮೃತ್ಯುವನ್ನು ಜಯಿಸ್ತಕ್ಕಂಥ ಮಂತ್ರ ಅದು ಮೃತ್ಯುವನ್ನು ಜಯಿಸೋದಂದರೆ ಅಮೃತತ್ವವನ್ನು ಕೊಡುವಂಥದ್ದು ಅಂಥೇಳಿ ಈ ಶರೀರ ಪಾಂಚಭೂತಿಕ ಶರೀರಕ್ಕೆ ಅಂತ್ಯ ಇದೆ ಜನನ ಆದ ನಂತರ ಮರಣ ಇದ್ದೇ ಇದೆ ಪಂಚಭೂತಗಳಿಂದಾಗಿರ್ತಕ್ಕಂಥದ್ದು ಇದು ಪೃಥ್ವಿ ಅಪ್ತೇಜ ವಾಯು ಆಕಾಶ ಹಾಗಾಗಿ ಅದು ಆ ಪಂಚಭೂತಗಳಲ್ಲಿ ಏನಾಗಲೇಬೇಕು ಆದರೆ ಆತ್ಮವು ಅಮೃತ ಸ್ವರೂಪವಾದದ್ದು ಅದನ್ನು ಅರಿತವನಿಗೆ ಮರಣ ಅಂಥೇಳಿ ಎಲ್ಲ ಅಂದರೆ ಮರಣ ದೇಹಕ್ಕೆ ಆಗ್ತದೆ ಆದರೆ ಆತ್ಮಕ್ಕೆ ಸಾವಿಲ್ಲ ಎನ್ನತಕ್ಕಂಥ ಜ್ಞಾನ ಉಂಟಾಗುವಂಥದ್ದು ಅದೇ ಅದಕ್ಕಾಗಿ ಮೃತ್ಯುಂಜಯ ಮಂತ್ರ ಆ ಜ್ಞಾನಕ್ಕಾಗಿ ಹ್ಞೂ ಜ್ಞಾನಂ ಮಹೇಶ್ವರಾದಿಚ್ಚೇತ್ ಹಾಗಾಗಿ ಮಹೇಶ್ವರನಿಂದ ಅಂತಹ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ಮೃತ್ಯುಂಜಯ ಆ ಮಹೇಶ್ವರದ ಮಂತ್ರ ಮೃತ್ಯುಂಜಯ ಮಂತ್ರ ತ್ರಿಯಂಬಕ ಮಂತ್ರ ಮೂರು ಕಣ್ಣುಗಳವ ಅಗ್ನಿ ಸೂರ್ಯ ಚಂದ್ರ ಮೂರು ಕಣ್ಣುಗಳು ಅಥವಾ ಇಡ ಪಿಂಗಳ ಸುಷುಮ್ನ ಮೂರನೇದು ಸುಷುಮ್ನ ಆಧ್ಯಾತ್ಮಿಕ ಚಕ್ಷು ಜ್ಞಾನ ಚಕ್ಷು ಇಡ ಅಂದರೆ ರಜಸ್ಸು ಚಂದ್ರ ನಾಡಿ ಸೃಷ್ಟಿಚಕ್ರವನ್ನು ಪ್ರವರ್ತಿಸ್ತದೆ ಪಿಂಗಳ ಬಲ ಭಾಗದ್ದು ನಾಡಿ ಸೂರ್ಯ ನಾಡಿ ಚಂದ್ರ ಶಾಂತ ಕಿರಣಗಳನ್ನು ಕೊಟ್ಟರೆ ಸೂರ್ಯ ಬಿಸಿಯಾದ ಶಾಖವನ್ನು ಕೊಡ್ತಾನೆ ಸೂರ್ಯನು ಕೂಡ ಸೃಷ್ಟಿಗೆ ಕಾರಣ ಸೂರ್ಯನಿಂದಲೇ ಎಲ್ಲ ಜಗತ್ತಿನಲ್ಲಿ ಎಲ್ಲ ಗಿಡ ಮರಗಳು ಬೆಳೆಯುತ್ತವೆ ಎಲ್ಲ ಜೀವಿಗಳು ಕೂಡ ಬದುಕುತ್ತವೆ ಹಾಗಾಗಿ ಇವೆರಡು ಇಡಾಪಿನ್ಗಳ ಎನ್ನತಕ್ಕಂಥದ್ದು ಸೃಷ್ಟಿಯನ್ಮುಖವಾಗಿರತಕ್ಕಂಥ ಅವೆರಡನ್ನು ಮೀರಿ ಯೋಗ ಯೋಗಿಯು ಸಮಾಜ ಸ್ಥಿತಿಗೆ ಏರುವಂಥ ಸ್ಥಿತಿ ಅಂತೇಳಿದರೆ ಅಲ್ಲಿ ಅಧೋಮುಖ ಗತಿಯನ್ನು ತಡೆದು ಊರ್ಧ್ ಮುಖಕ್ಕೆ ಅಷ್ಟ ಯೋಗಿ ಅಷ್ಟ್ ಷಚ್ಕ್ರಗಳನ್ನು ಮೀರಿ ಸಹಸ್ರಾರಕ್ಕೆ ಗುರುಮುಖೇನ ಅದು ಸಮಾಜ ಸ್ಥಿತಿ ಅಂತೇಳಿ ಅದು ಸುಷುಮ್ನ ಸುಷುಮ್ನ ನಾಡಿಯಲ್ಲಿ ಮೇಲೆ ಇರುವಂಥದ್ದು ಕುಂಡಲಿನಿ ಆ ರೀತಿ ಬರ್ತದೆ ಯೋಗಶಾಸ್ತ್ರದಲ್ಲಿ ಹಾಗೆ ಅದು ಮೃತ್ಯುಂಜಯ ಮಂತ್ರ ಅದಕ್ಕೆ ಬೇಕಾಗಿರುವಂಥದ್ದು ಅಂದರೆ ಮೃತ್ಯುವಿನ ಗೆಲ್ಲುವಂಥದ್ದು ತಥಾ ಪಂಚಾಕ್ಷರಿಣ ಹಾಗೆ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂಥೇಳಿ ಜಲಧಾರಾ ಸಹಸ್ರೇಣ ಶತನೈಕೋತ್ತರೇಣ ವ ಕರ್ತವ್ಯ ವೇದಮಾರ್ಗೇಣ ನಾಮರ್ವಾ ಅಥವಾ ಪುನಃ ಈ ರೀತಿ ವೇದಮಂತ್ರಗಳನ್ನಾಗಲಿ ಸಹಸ್ರನಾಮಗಳನ್ನಾಗಲಿ ಸಹಸ್ರೇಣ ಶತನೈಕ ಉತ್ತರೇಣ ವಾ ನಾಮಗಳು ಅಥವಾ ನೂರೆಂಟು ನಾಮಗಳು ಇದೆ ಅಷ್ಟೋತ್ತರ ಶತ ಅಥವಾ ಸಹಸ್ರನಾಮ ಜಲಧಾರಾ ಜಲಧಾರೆ ಶಿವನ ಮೇಲೆ ಶಿವನ ತಲೆಯ ಮೇಲೆ ಲಿಂಗ ಶಿವಲಿಂಗದ ಮೇಲೆ ಧಾರಾಕಾರವಾಗಿ ನೀರು ಬೀಳುವಂತೆ ಅಭಿಷೇಕ ಮಾಡಬೇಕು ಜರಧಾರಾಹ ಸಹಸ್ರೇಣ ಶತೇನೈಕೋತ್ತರೇಣ ಕರ್ತವ್ಯ ವೇದಮಾರ್ಗೇಣ ನಾಮ ಬಿರುವ ಅಥವಾ ಪುನಃ ವೇದ ಮಾರ್ಗದಿಂದ ಅಥವಾ ನಾಮಗಳಿಂದ ಸಹಸ್ರನಾಮಗಳಿಂದಾಗಲಿ ಶತನಾಮಗಳಿಂದ ಶತ ಅಷ್ಟೋತ್ತರ ಶತನಾಮಗಳಿಂದಾಗಲಿ ಹೀಗೆ ಬೇರೆ ಬೇರೆ ರೀತಿಯ ಅವುಗಳನ್ನು ಮಂತ್ರಗಳನ್ನು ನಾಮಗಳನ್ನು ಉಚ್ಚರಿಸುತ್ತಾ ಅಭಿಷೇಕ ಮಾಡಬೇಕು ಅಂದರೆ ಉಪನಯನಾದಿ ಸಂಸ್ಕಾರವಾದಂಥವನು ವೇದ ಮಾರ್ಗದಲ್ಲಿ ವೇದವನ್ನು ಬಲವನ್ನು ಮಾಡಬಹುದು ಅದಲ್ಲದಿದ್ದರೆ ಈ ಸಹಸ್ರನಾಮಾದಿಗಳಿಂದ ಅಷ್ಟೋತ್ತರ ನಾಮಶತ ನಾಮ ಆದಿಗಳಿಂದ ಮಾಡಬಹುದು ಅಭಿಷೇಕವನ್ನು ತತಶ್ಚಂದನ ಪುಷ್ಪಾದಿರೋಪಣೀಯಂ ಶಿವೋಪರಿ ದಾಪೇತ್ ಪ್ರಣವೇನೈವ ಮುಖವಾಸಾದಿಗಂ ತಥಾ ಯಾಕೆ ಅಂತೇಳಿ ಹೇಳಿದರೆ ಅದಕ್ಕೆ ವೇದಾಧಿಕಾರಕ್ಕೆ ಗಾಯತ್ರಿ ಆಗಬೇಕು ಒಂದು ಇನ್ನೊಂದು ವೇದವನ್ನು ನಾವು ತಪ್ಪು ತಪ್ಪಾಗಿ ಉಚ್ಚರಿಸಬಾರ್ದು ತಪ್ಪಾಗಿ ಉಪ್ ಮಾಡಿದರೆ ಯಾವುದೇ ಅದು ನಮಗೆ ಅನರ್ಥವನ್ನು ಉಂಟು ಮಾಡ್ತದೆ ಅದಕ್ಕೋಸ್ಕರವಾಗಿ ಯಾವುದೂ ಕೂಡ ಮೇಲಲ್ಲ ಕೀಳಲ್ಲ ಅವರವರ ದಾರಿಯಲ್ಲಿ ಉಪಾಸನೆ ಮಾಡ್ಬೋದು ಹಾಗಾಗಿ ಸಹ ಸನಾಮಾಗಲಿ ಅಷ್ಟೋತ್ತರ ಭಕ್ತಿಯಿಂದ ಮಾಡಿದರೆ ಅದೇ ಫಲವನ್ನು ಅದು ಕೊಡ್ತದೆ ಮಾರ್ಗವನ್ನು ಅವರವರು ಅನುಸರಿಸಬೇಕು ಎಲ್ಲರೂ ಕೂಡ ಕಾರಿನಲ್ಲಿ ಹೋಗಲಿಕ್ಕಾಗೋದಿಲ್ಲ ಎಲ್ಲರೂ ಕೂಡ ಫ್ಲೈಟಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ಎಲ್ಲರೂ ಕೂಡ ಟ್ರೈನಲ್ಲಿ ಹೋಗಲಿಕ್ಕಾಗೋದಿಲ್ಲ ಹ್ಞೂ ಅವರವ್ರ ದಾರಿ ಅವರವರಿಗೆ ಕೆಲವರು ನಡ್ಕೊಂಡು ಹೋಗ್ಬೋದು ಸೈಕಲಲ್ಲಿ ಹೋಗ್ಬೋದು ಸ್ಕೂಟ್ರಲ್ಲಿ ಹೋಗ್ಬೋದು ಬೇರೆ ಬೇರೆ ಇರ್ತದೆ ಹಂತಗಳು ಹಾಗೆ ದೂರವನ್ನು ಅವಲಂಬಿಸಿ ಕೂಡ ನಾವು ಹೋಗತಕ್ಕಂಥ ದೂರ ಎಷ್ಟಿದೆ ಅದರ ಮೇಲೆ ಕೂಡ ಇವೆಲ್ಲ ನಿರ್ಧಾರ ಆಗ್ತದೆ ಹಾಗಾಗಿ ನಾವು ಗುರಿ ಮುಟ್ಟುವಂಥದ್ದು ಅದಕ್ಕೆ ಬೇರೆ ಬೇರೆ ದಾರಿಗಳು ಇರತಕ್ಕಂಥದ್ದು ಗುರಿ ಒಂದೇ ತತಶ್ಚಂದನ ಪುಷ್ಪಾದಿರೋಪಣೀ ಎಂ ಅದಾದ ನಂತರ ಶಿವಲಿಂಗದ ಮೇಲೆ ಚಂದನ ಗಂಧವನ್ನು ತೊಳೆದಾದ ಮೇಲೆ ಅಭಿಷೇಕ ಆದ ನಂತರ ಗಂಧ ಪುಷ್ಪಾದಿಗಳನ್ನು ಧರಿಸಬೇಕು ಶಿವನ ಮೇಲೆ ಧಾರಣೆ ಮಾಡಿಸಬೇಕು ರೋಪಣೀಯ ಆರೋಪಿಸಬೇಕು ಆರೋಪಣೆ ಅಂದರೆ ಧ್ವಜಾರೋಪಣಂ ಅಂತೇಳಿ ಬರ್ತೇವೆ ಸಂಸ್ಕೃತದಲ್ಲಿ ಆರೋಹಣ ಆರೋಪಣ ಆರೋಪಣ ಅಂದರೆ ಅದೇ ಮೇಲೆ ಏರಿಸುವಂಥದ್ದು ಆರೋಪಿಸುವಂಥದ್ದು ಹಾಗೆ ನೋಡಿ ಆರೋಪಿ ಅವನ ಮೇಲೆ ಆರೋಪ ಮಾಡುವುದು ಅಂದರೆ ಅವನ ಮೇಲೆ ಅವನ ತಲೆಗೆ ಇಡುವಂಥದ್ದು ಯಾವುದೊಂದು ತಪ್ಪನ್ನು ಅದನ್ನು ಆರೋಪ ಹಾಗೆ ಇದು ಕೂಡ ಆರೋಪಣ ಅಂತ ಹೇಳಿದರೆ ಗಂಧ ಚಂದನ ಪುಷ್ಪಾದಿಗಳನ್ನು ಅವನ ಮೇಲೆ ಹಾಕುವಂಥದ್ದು ಶಿವಲಿಂಗದ ಮೇಲೆ ದಾಪ ಎತ್ ಪ್ರಣಿಗೆ ನೈಯುವ ಮುಖ ವಾಸಾದಂ ತಥಾ ಹಾಗೆ ಪ್ರಣವದಿಂದಲೇ ಓಂಕಾರದಿಂದ ಮುಖವು ಸುವಾಸನೆಯಿಂದ ಕೂಡಿರಲು ಅನುವಾಗುವಂತೆ ತಾಂಬೂಲಾದಿಗಳನ್ನು ಸಮರ್ಪಿಸಬೇಕು ಮುಖದ ಸುವಾಸನೆಗೋಸ್ಕರವಾಗಿ ನಾವಾಗಲೇ ಹೇಳಿದ್ದೆವು ವಾಸನಾಮಯವಾದ ಜೀವನ ಇರಬಾರ್ದು ಅಂತೇಳಿ ಅಂದರೆ ದುರ್ವಾಸನೆಯಿಂದ ಕೂಡಿರುವ ಸುವಾಸನೆಯಿಂದ ಅಂದರೆ ಬಾಯಿವಾಸನೆ ಕೂಡ ಚೆನ್ನಾಗಿ ಬರಬೇಕು ಅಂತೇಳಿ ತಾಂಬೂಲದ ಒಂದು ಪರಿಣಾಮ ಇದೆ ಅದರಲ್ಲಿ ಔಷಧಿಯ ಗುಣ ದುರ್ವಾಸನೆಯನ್ನು ಹೋಗಲಾಡಿಸಲಿಕ್ಕೆ ಹಾಗೆಯೇ ಅದನ್ನು ಭಗವಂತನಿಗೂ ಕೂಡ ಸಮರ್ಪಿಸುವಂಥದ್ದು ಹಾಗೆ ಜೀರ್ಣಕಾರಿ ಗುಣವೂ ಕೂಡ ಇದೆ ತಾಂಬೂಲ ಊಟ ಆದ ನಂತರ ಗೃಹಸ್ಥರಿಗೆ ಹೇಳಿರತಕ್ಕಂಥದ್ದು ರಜೋಗುಣ ಬೇಕಾದವರಿಗೆ ರಜೋಗುಣ ಸೃಷ್ಟಿಯೋನ್ಮುಖವಾಗಿರ್ತಕ್ಕಂಥದ್ದು ದಾಪ ಪ್ರಣವಿನ ಮುಖವಾಕಸ್ಫಟಿ ಸಕಾಶ ದೇವ ನಿಷ್ಕಲಕ್ಷ ಕಣಂಸಲೋಕೋಕಮರಳಿಕ ತನಂತರ ಸ್ಫಟಿಕಾ ಸ್ಫಟಿಕದಂತೆ ದೇಹ ಕಾಂತ್ಯುಳ್ಳ ದೇವ ಆ ದೇವ ನಿಂತಹ ದೇವ ನಿಷ್ಕಲನ್ ಅಂದರೆ ಅಖಂಡನು ಕಲೇ ಅಂದರೆ ಅಂಶ ಭಾಗ ಅಥವಾ ಒಂದು ಅಂಗ ಅಂಥೇಳಿ ಅಂಗ ಅಂಗಗಳು ಇಲ್ಲದ ನಂತರ ನಿಷ್ಕಲ ಅಂತೇಳಿ ಅಂದರೆ ಪರಿಪೂರ್ಣ ಅಂಥೇಳಿ ಯಾವುದೇ ಅಂಶ ಅಲ್ಲ ಪರಿಪೂರ್ಣನಾದಂತಹ ಅಕ್ಷಯಂ ಕ್ಷಯವಾಗದಂತಹ ನಾಶವಿಲ್ಲದಂಥವನು ಕಾರಣಂ ಎಲ್ಲದಕ್ಕೂ ಕಾರಣನಾದಂತಹ ಸರ್ವಲೋಕಾನಾಂ ಎಲ್ಲ ಲೋಕಗಳಿಗೂ ಕಾರಣನಾದವನು ಎಲ್ಲ ಪ್ರಜೆಗಳಿಗೂ ಜನರಿಗೂ ಕೂಡ ದೃಷ್ಟಿಗೆ ಕಾರಣನಾದವನು ಸರ್ವಲೋಕಮಯಂ ಪರಂ ಹಾಗೆ ಸರ್ವ ಜಗತ್ ಸ್ವರೂಪನೂ ತಾನೇ ಜಗತ್ತಾಗಿ ಪ್ರಕಟಗೊಂಡಿರತಕ್ಕಂತಹ ಪರಮೇಶ್ವರ ಅವನನ್ನು ಅಂದರೆ ಭಗವಂತನನ್ನು ಪರಮಾತ್ಮನನ್ನು ಆದಿನಾರಾಯಣ ಅಂತಲೂ ಹೇಳ್ಬೋದು ಪರಬ್ರಹ್ಮ ಅಂತಲೂ ಹೇಳ್ಬೋದು ಅಂತಹ ದೇವದೇವನನ್ನು ಬ್ರಹ್ಮೇಂದ್ರೋಪೇಂದ್ರ ವಿಷ್ಣು ಆಧ್ಯರಪಿ ದೇವೈರಗೋಚರಂ ವೇದವಿದ್ಭಿರ್ಹಿ ವೇದಾಂತ್ಯಗೋಚರಮಿತಿ ಸ್ಮೃತ ವೇದಾಂತವನ್ನು ಬಲ್ಲಂತಹ ಹಾಗೆ ವೇದವಿದರಿಂದಲೂ ಕೂಡ ಅಗೋಚರ ಅಂತೇಳಿ ಸ್ಮರಿಸಲ್ಪಡತಕ್ಕಂಥವನು ಹಾಗೆ ವೇದವಿದ್ಭಿಹಿ ವೇದಾಂತೇ ತು ಅಗೋಚರಮ್ ಇತಿ ಸ್ಮೃತಂ ಹಾಗೆ ಬ್ರಹ್ಮ ಇಂದ್ರ ಉಪೇಂದ್ರ ವಿಷ್ಣು ಮುಂತಾದ ಸಕಲ ದೇವತೆಗಳಿಂದಲೂ ಸಕಲ ದೇವತೆಗಳಿಂದಲೂ ಕೂಡ ಅಗೋಚರನಿಂದ ಸ್ಮರಿಸಲ್ಪಡ್ತಕ್ಕಂಥವನು ಅವರಿಗೂ ಅಗೋಚರನು ಬ್ರಹ್ಮ ಇಂದ್ರ ವಿಷ್ಣು ಮೊದಲಾದಂಥ ದೇವತೆಗಳಿಗೂ ಕೂಡ ಅಗೋಚರ ಯಾಕೆ ಅವ್ಯಕ್ತ ಸ್ವರೂಪ ಅವರು ಅತ್ಯಂತ ಕಷ್ಟಪಟ್ಟು ತಪಸ್ ಮಾಡಿ ಧ್ಯಾನ ಮಾಡಿ ಅವರಿಗೆ ಯಾವುದೋ ಒಂದು ಸಾಕಾರ ರೂಪ ಸಿಗ್ತದೆ ಹೊರತು ಅವನಿಗೆ ಆಕಾರ ಇಲ್ಲ ಭಗವಂತನಿಗೆ ಹಾಗಾಗಿ ಅವರಿಗೂ ಅಗೋಚರನಾಗಿರತಕ್ಕಂಥವನು ಆಮೇಲೆ ಆದಿ ಮಧ್ಯಾಂತರಹಿತ ಭೇಷಂ ಸರ್ವರೋಗಿಣ ಅವನಿಗೆ ಆದಿ ಇಲ್ಲ ಯಾಕೆ ಅವನು ಅನಾದಿ ಎಲ್ಲ ಆದಿಗಳಿಗೂ ಅವನೇ ಕಾರಣ ಎಲ್ಲದರ ಆದಿಗೆ ಸೃಷ್ಟಿಗೆ ಮೂಲಕ್ಕೆ ಕಾರಣ ಮೂಲನೂ ಅವನು ಹಾಗೆ ಅವನಿಗೆ ಇನ್ನೊಂದು ಮೂಲ ಇಲ್ಲ ಅವನಿಗೆ ಇನ್ನೊಂದು ಆದಿ ಅಂತ ಇಲ್ಲ ಅವನು ಮೊದಲು ಇರಲಿಲ್ಲ ಆಮೇಲೆ ಇದ್ದ ಅಂಥೇಳಿಲ್ಲ ಯಾಕಂದರೆ ಅವನು ಸದಾ ಇರತಕ್ಕಂಥವನು ಅವನೂ ಆಗಲಿ ಅವಳು ಆಗಲಿ ಅದು ಆಗಲಿ ಅದಕ್ಕೆ ಲಿಂಗ ಇಲ್ಲ ಆ ಪರಬ್ರಹ್ಮ ವಸ್ತು ಲಿಂಗಾತೀತವಾದ್ದು ಅದು ಶಕ್ತಿ ಅಂತೇಳಿ ಸ್ತ್ರೀ ಅಂತ ಪೂಜಿಸ್ಬೋದು ಪುರುಷ ಅಂತೇಳಿ ಹೇಳ್ಬೋದು ಅಥವಾ ನ ಪುಂ ಸ ಲಿಂಗ ಭೇದ ಇಲ್ಲ ಪುಂ ಸ್ತ್ರೀ ಯಾವುದೂ ಇಲ್ಲದಿರತಕ್ಕಂಥ ಲಿಂಗಾತೀತವಾಗಿರ್ತದೆ ಒಂದು ತತ್ವ ಪರತತ್ವ ಅದಕ್ಕೆ ಆದಿ ಇಲ್ಲ ಮಧ್ಯ ಇಲ್ಲ ಅಂತ್ಯ ಇಲ್ಲ ಯಾಕಂದರೆ ಇದು ಅನಂತವಾದದ್ದು ಈ ಕಾಲ ಕೂಡ ಕಾಲಚಕ್ರ ತಿರುಗುತ್ತಾ ಚಕ್ರದಲ್ಲಿ ತಿರುಗುವಾಗ ಯಾವುದು ಮೇಲೆ ಯಾವುದು ಕೆಳಗೆ ಅಂತ ಹೇಳಲಿಕ್ಕೆ ಆಗ್ತದೆ ವೃತ್ತಾಕಾರದ ಒಂದು ಚಕ್ರದಲ್ಲಿ ಮೇಲ್ಭಾಗ ಯಾವುದು ಕೆಳಭಾಗ ಯಾವುದು ಹಿಂಭಾಗ ಯಾವುದು ಮುಂಭಾಗ ಯಾವುದು ಒಂದು ಸ್ಥಿತಿಯಲ್ಲಿ ಫೋಟೋ ತೆಗೆದ್ರೆ ಕಾಣ್ತದೆ ಅಷ್ಟೇ ಆದರೆ ವಿಡಿಯೋದಲ್ಲಿ ಸಿಗುವುದಿಲ್ಲ ಅದು ತಿರುಗುತ್ತಾ ಇರ್ತದೆ ಚಕ್ರ ಹಿಂದಿಲ್ಲ ಮುಂದಿಲ್ಲ ಮಧ್ಯ ಇಲ್ಲ ಅದಕ್ಕೆ ಹೀಗೆ ಆದಿಮ್ಯಾಂತರಹಿತವಾದಂತಹ ಆ ಕಾಲತತ್ವ ಕಾಲತತ್ವಕ್ಕೂ ಮೂಲನಾದಂತಹ ಈ ಭಗವಂತ ಭೇಷಜಂ ಸರ್ವರೋಗಿಣ ಹಾಗೆ ಎಲ್ಲ ರೋಗಿಗಳಿಗೂ ಔಷಧ ಸ್ವರೂಪನಾದವ ಯಾರು ಭಗವಂತ ಯಾಕಂದರೆ ಭಗವಂತನ ಕೃಪೆ ಮಾತ್ರ ಯಾವ ರೋಗ ಆಗಲಿ ಸಾಧ್ಯವಿದೆ ಯಾವ ಔಷಧಿ ಮಾಡಿದರೂ ಕೆಲವರಿಗೆ ವಾಸಿಯಾಗುತ್ತೆ ಕೆಲವರಿಗೆ ವಾಸಿ ಆಗುವುದಿಲ್ಲ ಹಾಗಾಗಿ ಎಲ್ಲದರಲ್ಲಿಯೂ ಸರ್ವಭೂತ ನಿವಾಸೋ ವಾಸುದೇವ ನಮೋಸ್ತತೆ ಆ ಭಗವಂತನ ಕೃಪೆ ಇದ್ದರೆ ವಾಸುದೇವನ ಕೃಪೆ ಅಥವಾ ಭಗವಂತನ ಕೃಪೆ ಪರಮೇಶ್ವರನ ಕೃಪೆ ಇದ್ದರೆ ಯಾವ ರೋಗ ಕೂಡ ವಾಸಿಯಾಗ್ತದೆ ಶಿವತತ್ವಿತಿ ಖ್ಯಾತ ಶಿವಲಿಂಗಂ ವ್ಯವಸ್ಥಿತ ಅಂತಹ ಪ್ರಥಮೋ ದೈವ್ಯೋಭಿಷಕ್ ಅಂತೇಳಿ ಬರ್ತೇವೆ ರುದ್ರಮಂತ್ರದಲ್ಲಿ ದೇವವೈದ್ಯ ಪ್ರಥಮ ವಿಶ್ವದಲ್ಲಿ ಯಾರು ಪರಮೇಶ್ವರ ಹಾಗೆ ಅಂತಹ ಶಿವನ ಶಿವತತ್ವವೆಂಬ ಲಿಂಗವನ್ನು ಶಿವಲಿಂಗವನ್ನು ಭಾವಿಸಬೇಕು ಶಿವತತ್ವಿತಿ ಖ್ಯಾತ ಶಿವಲಿಂಗಂ ವ್ಯವಸ್ಥಿತ ಶಿವ ಅಂದರೆ ಶುಭ ಕಲ್ಯಾಣಕರ ಮಂಗಳಮಯ ಶುಭವನ್ನುಂಟು ಮಾಡುವಂತಹ ಮಂಗಳಕರವಾದಂತಹ ಅಂತೇಳಿ ಅರ್ಥ ಭಗವಂತ ಪ್ರಣವಿನ ಇವ ಮಂತ್ರೇ ಪೂಜೆಯ ಲಿಂಗಮೂರ್ಧನೀ ಧೂಪೈರ್ದೀಪೈಶ್ಚ ನೈವೇದ್ಯೈಸ್ತಾಂಬೂಲೈಸ್ ಸುಂದರೈಸ್ತೋ ಬಳಿಕ ಪ್ರಣವಮಂತ್ರದಿಂದಲೇ ಪೂಜೆಯೇತ್ ಲಿಂಗಮೂರ್ಧನಿ ಸುಂದರವಾದಂತಹ ಧೂಪ ದೀಪಗಳಿಂದಲೂ ನೈವೇದ್ಯ ತಾಂಬೂಲಗಳಿಂದಲೂ ನೀರಾಜನೇನ ರಮ್ಯೇಣ ಯಥೋಕ್ತ ವಿಧಿನ ತತಃ ಬಳಿಕ ನೀರಾಜನ ಅಂದರೆ ಮಂಗಳಾರತಿ ಮನೋಹರವಾದ ಮಂಗಳಾರತಿಯಿಂದಲೂ ರಮ್ಯವಾದ ಯಥೋಕ್ತ ವಿಧಿನ ವಿಧಿವತ್ತಾಗಿ ಮಾಡಿರತಕ್ಕಂಥ ನಮಸ್ಕಾರೈ ನಮಸ್ಕಾರಗಳಿಂದಲೂ ಸ್ತವೈಶ್ಚಾನೈರ್ಮಂತ್ರೈರ್ ನಾನಾ ವಿವಿಧೈರಪಿ ವಿವಿಧವಾದ ಸ್ತೋತ್ರಗಳಿಂದಲೂ ಸಹಸ್ರಾಮೋ ಅಥವಾ ಬೇರೆ ಬೇರೆ ಸ್ತೋತ್ರಗಳಿಂದಲೂ ಮಂತ್ರಗಳಿಂದಲೂ ವಿಧಿವತ್ತಾಗಿ ಆ ಶಿವಲಿಂಗವನ್ನು ಅರ್ಚಿಸಬೇಕು ಅರ್ಘ್ಯಂಧತ್ವಾತ ಪುಷ್ಪಾಣಿ ಪಾದಯೋ ಸುವಿಕೀರ್ಯಚ ಅರ್ಘ್ಯವನ್ನಿತ್ತು ಅರ್ಘ್ಯ ಅಂದರೆ ಕೈಗೆ ಪಾದ್ಯ ಅಂದರೆ ಕಾಲಿಗೆ ಆಚಮನೀಯ ಅಂದರೆ ಬಾಯಿಗೆ ಅರ್ಘ್ಯಂಧತ್ವಾತ ಪುಷ್ಪಾಣಿ ಪಾದಯೋ ಪಾದಗಳಿಗೆ ಹೂಗಳನ್ನು ಚೆನ್ನಾಗಿ ಅರ್ಪಿಸಿ ಪ್ರಣಿಪತ್ಯ ಚ ದೇವೇಶ್ ಆತ್ಮನಾರಾಧೆಯೇತ್ ಶಿವಂ ಪ್ರಣಿಪತ್ಯ ಚ ದೇವೇಶ್ ಆತ್ಮ ನಮ ಶಿವಂ ಆತ್ಮನಾ ತನ್ನಿಂದ ಶಿವನು ಆರಾಧಿಸಲ್ಪಡಬೇಕು ಆತ್ಮ ಅಂದರೆ ತಾನು ಎನ್ನತಕ್ಕಂಥ ಅರ್ಥ ಆತ್ಮನಃ ಅಂದರೆ ತನ್ನ ಅಂತೇಳಿ ಅರ್ಥ ಹಾಗೆ ಆತ್ಮನಾ ಅಂದರೆ ತನ್ನಿಂದ ಆತ್ಮನ್ ಶಬ್ದ ಅದು ನಕಾರಾಂತ ಪುಲ್ಲಿಂಗ ಶಬ್ದ ಹೀಗೆ ಅರ್ಘ್ಯವನ್ನಿತ್ತು ಪಾದ್ಯಗಳನ್ನು ಕೊಟ್ಟು ಹೂಗಳನ್ನು ಸಮರ್ಪಿಸಿ ಸಮರ್ಪಿಸಿ ಆ ದೇವದೇವನಾದ ಭಗವಂತನನ್ನು ಶಿವನನ್ನ ಆರಾಧಿಸಬೇಕು ಹಸ್ತೆ ಗೃಹೀತ್ ಪುಷ್ಪಾಣಿ ಸಮತ್ಥಾಯ ಕೃತಾಂಜಲಿ ಪ್ರಾರ್ಥೆಯೇತ್ ಪುನರೀಶಾನ ಮಂತ್ರೇಣ ಶಂಕರ ನೀ ಅಜ್ಞಾನಾಧ್ಯವಾ ಜ್ಞಾನ ಜಪಪೂಜಾಧಿಕ ಕೃತ ತದಸ್ತು ಸಫಲಂ ಕೃಪಯ ತವ ಶಂಕರ ನೋಡಿ ಇದೊಂದು ಈ ಒಂದು ಮಂತ್ರಪೂರ್ವಕವಾಗಿ ಭಗವಂತನನ್ನು ಪ್ರಾರ್ಥಿಸಬೇಕು ಎದ್ದು ನಿಂತು ಅಂಜಲಿಬದ್ಧನಾಗಿ ಕೈಯಲ್ಲಿ ಹೂ ಹಿಡಿದು ಹೂಗಳನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕು ಆ ಭಗವಂತನನ್ನು ಪುನಃ ಅಂತೇಳಿ ಹೇಳ್ತಾರೆ ಅಜ್ಞಾನಾ ವಾ ಪ್ರಮಾದ್ವಾ ವೈಕಲ್ಯಾತ್ ಸಾಧನಾಥ ಶಿವ ಏನ್ಯೂನ ಅತಿರಿಕ್ತಂಚ ತತ್ಸರ್ವ ಕ್ಷಂತಮರು ಹಸಿ ಅಂತಲೇ ಹೇಳ್ತೇವೆ ನಾವು ಅಜ್ಞಾನಾದ್ವಾ ಪ್ರಮಾದಾದ್ವಾ ತಿಳಿಯದೆಯೋ ತಪ್ಪಾಗಿ ಮಾಡಿಯೋ ಪ್ರಮಾದದಿಂದಲೋ ವೈಕಲ್ಯಾತ್ ಸಾಧನಾಥ ಶಿವ ಸಾ ವಿಕಲತೆ ಇರಬೇಕಾದ ಹಾಗೆ ಅಲ್ಲ ಮಾಡಬೇಕಾದ ಹಾಗೆಲ್ಲ ಯಾವುದೇ ವ್ಯತ್ಯಾಸ ಆದರೆ ಸಾಧನಾಥ ಈ ಸಾಧನೆಯಲ್ಲಿ ಮಾಡ್ತಕ್ಕಂತಹ ಇದರಲ್ಲಿ ತಪ್ಪುಗಳಾದರೆ ಎನ್ಯೂನ ಅತಿರಿಕ್ತ ಹಂಚ ಯಾವುದು ಕಡಿಮೆ ಆಗಿದೆ ಲೋಪ ಅಥವಾ ಅತಿರಿಕ್ತ ಹೆಚ್ಚಾಯಿತು ತತ್ ಸರ್ವಂ ಕ್ಷಂತು ಮರು ಹಸಿ ಕೂಡ ನೀನು ಕ್ಷಮಿಸಬೇಕು ಅಂತೇಳಿ ಕೇಳುವಂಥದ್ದು ಇಲ್ಲಿ ಹೇಳಿದಂಥದ್ದು ಶ್ಲೋಕ ಅಜ್ಞಾನಾತ್ ಎವಾ ಜ್ಞಾನಾತು ತಿಳಿದೋ ತಿಳಿಯದೆಯೋ ಕೆಲವು ತಿಳಿದು ತಪ್ಪು ಮಾಡ್ತೇವೆ ಉದಾ ಮಾಡಿ ಸೋಮವಾರತನದಿಂದ ಕೆಲವು ಸಲ ತಪ್ಪು ಮಾಡ್ತೇವೆ ಅಜ್ಞಾನಾತ್ ಎದಿವ ಜ್ಞಾನಾತು ಅಂದರೆ ತಿಳಿದು ಕೂಡ ಕೆಲಸರ ಪ್ರವರ್ತನೆ ಬರ್ತದೆ ಮಾಡಬಾರ್ದು ಅಂತ ಹೇಳಿದರೂ ಕೂಡ ಮಾಡಿ ಹೋಗ್ತದೆ ಗೊತ್ತಿದ್ದರೂ ಕೂಡ ತಪ್ಪು ಅಂತೇಳಿ ಹೀಗೆ ಈ ರೀತಿ ಯಾವುದೇ ರೀತಿಯಾದೀ ಜಪೂ ಪೂಜಾದಿ ಕಮ ಯ ಜಪ ಪೂಜಾದಿಗಳು ನನ್ನನ್ನು ಏನೇನು ಮಾಡಲ್ಪಟ್ಟಿದೆಯೋ ಅದರಲ್ಲಿ ಏನಾದರೂ ತಿಳಿದೋ ತಿಳಿಯದೆಯೋ ತಪ್ಪಾದರೂ ಕೂಡ ಕೃತಮ್ ತದಸ್ತು ಸಫಲಂ ಅದೆಲ್ಲವೂ ಕೂಡ ಯಾವುದು ನನ್ನ ಜಪ ಪೂಜೆ ನಿನ್ನ ಬಗ್ಗೆ ಮಾಡಿದಂತಹ ಪೂಜೆ ಜಪಾದಿಗಳು ಸಫಲವಾಗಲಿ ಫಲಭರಿತವಾಗಲಿ ಅಂದರೆ ಅದಕ್ಕೆ ಫಲ ಸಿಗಲಿ ಫಲಸಹಿತವಾಗಲಿ ಅದು ಸಫಲಂ ಫಲೇನ ಸಹಿತ ಕೃತ ತದಸ್ತು ಸಫಲಂ ಕೃಪೆಯ ತವ ಶಂಕರ ನಿನ್ನ ಕೃಪೆಯಿಂದ ಅಯ್ಯ ಶಂಕರನೇ ಅಂಥೇಳಿ ಪ್ರಾರ್ಥಿಸಬೇಕು ಈ ರೀತಿಯಾಗಿ ಅಂಜಲಿಬದ್ಧನಾಗಿ ಹೂವನ್ನು ಹಿಡಿದು ಎದ್ದು ನಿಂತು ಈ ರೀತಿ ಪ್ರಾರ್ಥಿಸಿ ಪಠಿತ್ವಚ ಪುಷ್ಪಿ ಶಿವೋಪರಿ ಮುದಾನ್ಯಸೇತ್ ತತಸ್ವಸ್ಥ್ಯನಂಕೃ ಹ್ಯಾಶಿಷೋ ವಿವಿಧ ತಥೋ ಈ ರೀತಿ ಹೇಳಿ ಸಂತೋಷದಿಂದ ಹೂಗಳನ್ನು ಶಿವನ ಮೇಲೆ ಇಡಬೇಕು ಸಮರ್ಪಿಸಬೇಕು ಬಳಿಕ ಸ್ವಸ್ತಿ ಮಂತ್ರಗಳಿಂದಲೂ ಸ್ತೋತ್ರಗಳಿಂದಲೂ ಶಿವನನ್ನು ಅರ್ಚಿಸಿ ಮಾರ್ಜನ ತು ತಾಜಂ ಶಿವಸ್ಯೋ ಪರಿವನ ನಮಸ್ಕಾರ ತದ ಕ್ಷಾಂತಿ ಪುನಾರಚಮನ ಯ ಶಿವನ ಮೇಲೆ ಪುನಃ ಮಾರ್ಜನ ಮಾಡಬೇಕು ಅಂದರೆ ಮಾರ್ಜನ ಅಂದರೆ ಸ್ನಾನ ಶಿವನ ಅಭಿಷೇಕ ಆಮೇಲೆ ನಮಸ್ಕಾರ ಕ್ಷಮಾಪ್ರಾರ್ಥನೆ ತ ಕ್ಷಾಂತಿ ಕ್ಷಾಂತಿ ಕ್ಷಮಾಪ್ರಾರ್ಥನೆ ಪುನರಾಚಮನ ಯ ಮತ್ತು ಆಚಮನೀಯವನ್ನು ಇತ್ತು ಭಗವಂತನಿಗೆ ಅಘೋಚ್ಚಾರಣಮುಚ್ಚಾರ್ಯ ಅಘೋಚ್ಚಾರಣೆ ಅಂದರೆ ಪಾಪನಾಶಕವಾದ ಮಂತ್ರಗಳನ್ನು ಅಘ ಅಂದರೆ ಪಾಪ ಅದನ್ನು ಅಘೋಚ್ ಅಘೋಚ್ಚಾಟನ ಅಂತೇಳಿ ಅದನ್ನು ಉಚ್ಚಾಟನೆ ಮಾಡಲಿಕ್ಕೆ ಪಾಪವನ್ನು ಅಂತಹ ಮಂತ್ರಗಳನ್ನು ಹೇಳಿ ಪಾಪನಾಶಕವಾದ ಮಂತ್ರಗಳನ್ನು ಹೇಳಿ ನಮಸ್ಕಾರಂ ಪ್ರಕಲ್ಪಯೇತು ಪುನಃ ನಮಸ್ಕರಿಸಿ ಪ್ರಾ ಪ್ರಾರ್ಥೆಯೇಚ್ಚ ಪುನಸ್ತತ್ರ ಸರ್ವಭಾವ ಸಮನ್ವಿತಾವ ಸರ್ವಭಾವಗಳಿಂದಲೂ ಕೂಡ ಭಗವಂತರನ್ನು ಮತ್ತೊಮ್ಮೆ ಪ್ರಾರ್ಥಿಸಬೇಕು ಶಿವೇ ಭಕ್ತಿ ಶಿವೇ ಭಕ್ತಿ ಶಿವೇ ಭಕ್ತಿರ್ಭವೇ ಭವೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣ ಮಮ್ಮ ಇದನ್ನು ಕೇಳಿದ್ದೇವೆ ನಾವು ಪೂಜೆ ಮಾಡುವಾಗೆಲ್ಲ ಪ್ರಾರ್ಥನೆ ಮಾಡುವಾಗ ಹೇಳ್ತಾ ಶಿವೇ ಭಕ್ತಿ ಶಿವೇ ಭಕ್ತಿ ಶಿವೇ ಭಕ್ತಿರ್ಭವೇ ಭವೇ ಅಂಥೇಳಿ ಅಂದರೆ ಜನ್ಮ ಜನ್ಮದಲ್ಲಿಯೂ ಕೂಡ ಶಿವನಲ್ಲಿಯೇ ಭಕ್ತಿ ಇರಲಿ ಶಿವನಲ್ಲಿಯೇ ಭಕ್ತಿ ಇರಲಿ ಶಿವನಲ್ಲಿಯೇ ಭಕ್ತಿ ಇರಲಿ ಶಿವನಲ್ಲಿ ಜನ್ಮ ಜನ್ಮದಲ್ಲಿ ಭವೇ ಭವೇ ಅಂದರೆ ಭವ ಅಂದರೆ ಭವತಿ ಸೃಷ್ಟಿ ಜನ್ಮ ಈ ಜನ್ಮದಲ್ಲಿ ಆಗಲಿ ಮುಂದಿನ ಜನ್ಮನಾಗಲಿ ಅನೇಕ ಜನ್ಮಗಳಲ್ಲಿ ಆಗಲಿ ನಮ್ಮ ಜನ್ಮದಲ್ಲಿಯೂ ಶಿವನಲ್ಲಿ ಭಕ್ತಿ ಉಂಟಾಗಲಿ ಅಂದರೆ ಭಗವಂತನ ಭಕ್ತಿ ಇರಲಿ ನಮಗೆ ಬೇರೆ ಏನೂ ಬೇಕಾಗಿಲ್ಲ ಭಗವದ್ಭಕ್ತಿ ಒಂದು ಇದ್ದರೆ ಬೇರೆಲ್ಲವೂ ತನ್ನ ತಂದನಿಂದಾನೇ ಬರ್ತದೆ ಹೇಗೆ ನಾವು ಲೋಕಹಿತವನ್ನು ಬಯಸಿದರೆ ಭಗವಂತನಲ್ಲಿ ಬೇರೆ ಏನು ಬೇಕಾಗಿ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಿದರೆ ಲೋಕದಲ್ಲಿ ನಾವು ಕೂಡ ಬರ್ತೇವೆ ಹಾಗಾಗಿ ನಮಗೂ ಒಳ್ಳೆಯದಾಗ್ತದೆ ಇತರರಿಗೂ ಒಳ್ಳೆಯದಾಗ್ತದೆ ಇತರರಿಗೂ ಒಳ್ಳೆಯದಾಗದ್ದರೆ ನಮಗೆ ಮಾತ್ರ ಒಳ್ಳೆಯದಾದರೂ ಕೂಡ ಕಷ್ಟ ಉಂಟು ಯಾಕೆಂದರೆ ಒಬ್ಬರಿಗೆ ಒಳ್ಳೆಯದಾಗಿ ಉಳಿದವರಿಗೆ ಹಾಳಾದರೆ ನೆಮ್ಮದಿರ್ತದ ಮನುಷ್ಯನಿಗೆ ಇರುವುದಿಲ್ಲ ಹಾಗಾಗಿ ಈ ರೀತಿಯಾಗಿ ನಾವು ಪ್ರಾರ್ಥಿಸಬೇಕು ಅನ್ಯಥಾ ಶರಣಂ ನಾಸ್ತಿ ತ್ವಮೆಯುವ ಶರಣಮ್ಮ ನನಗೆ ಇನ್ನೊಬ್ಬ ಇಲ್ಲ ಎಲೆ ಹರನೆ ನನಗೆ ನೀನೊಬ್ಬನೇ ಇದಕ್ಕು ಅನ್ಯಥಾ ಶರಣಂ ನಾಸ್ತಿ ಶರಣಮ್ಮಂದರೆ ಆಶ್ರಯಮ್ಮನೆ ಅಂತೇಳಿ ಅರ್ಥ ಶರಣ ಅಂತ ಹೇಳಿದರೆ ಶರಣಂ ಅಂತೇಳಿದರೆ ಗೃಹ ಆಶ್ರಯ ಸ್ಥಾನ ನೀನನ್ನದೇ ನನಗೆ ಇನ್ನೊಬ್ಬ ಇನ್ನೊಂದು ಆಶ್ರಯ ಸ್ಥಾನ ಇಲ್ಲ ನಿನ್ನೊಬ್ಬನನ್ನೇ ನಾನು ಆಶ್ರಯಿಸ್ತಾ ಇದ್ದೇನೆ ಅನ್ಯತಾ ಶರಣ ಹಾಗಾಗಿ ತ್ವೇವ ಶರಣ ನೀನೇ ನನಗೆ ಆಶ್ರಯಸ್ಥಾನ ನನ್ನ ನನಗೆ ಒಂದು ಉತ್ತಮವಾದಂತಹ ರಕ್ಷಣಾ ಸ್ಥಾನ ನೀನೆ ಅಂಥೇಳಿ ತ್ವೇವ್ರಾರ್ಥ್ಯ ದೇವೇಷಂ ಸರ್ವಸಿದ್ಧಿಪ್ರದಾಯಕ ಪೂಜೆಯೇತ್ಪರಯ ಭಕ್ತಿಯ ಗಲನಾದೈರ್ ವಿಶೇಷತ ಹೀಗೆ ಹೂಗಳನ್ನು ಕೈಯಲ್ಲಿ ಹಿಡಿದು ಬದ್ಧಾಂಜಲಿಯಾಗಿ ಮತ್ತೆ ಸರ್ವಸಿದ್ಧಿಗಳನ್ನು ಕೊಡ್ತಕ್ಕಂತಹ ಕರ್ಣಾಳುವಾದ ಆ ದೇವರನ್ನು ಪ್ರಾರ್ಥಿಸಿ ನಮಸ್ಕಾರ ತದಕೃತ್ ಪರಿವಾರಗಣೈಸಹ ಪ್ರಹರ್ಷಮತಲಂ ಲಬ್ಧುವಾ ಕಾರ್ಯಂ ಕುರ್ಯಥಾ ಸುಖಂ ಅತಿಶಯಿತವಾದಂತಹ ಭಕ್ತಿಯಿಂದ ಕಂಠದಿಂದ ಗದ್ಗದ್ ಧ್ವನಿ ಪೂಜಿಸಬೇಕು ಆ ಭಾವತೀವ್ರತೆಯಿಂದ ಭಕ್ತಿಯ ತೀವ್ರತೆಯಿಂದ ಭಗವಂತನನ್ನು ಗದ್ಗದ ಧ್ವನಿ ಉಂಟಾಗುವಷ್ಟು ಭಾವತೀವ್ರತೆಯಲ್ಲಿ ಪ್ರಾರ್ಥಿಸಬೇಕು ಪೂಜಿಸಬೇಕು ಪ್ರಮಥಾದಿ ಪರಿವಾರ ದೇವತೆಗಳಿಂದ ಕೂಡಿದಂಥ ಶಿವನನ್ನು ನಮಸ್ಕರಿಸಿ ಬಳಿಕ ಅಮಿತ ಆನಂದದಿಂದ ಸುಖವಾಗಿ ತನ್ನ ಕೆಲಸದಲ್ಲಿ ತಾನು ತೊಡಗಬೇಕು ಅಂತೇಳಿ ಹೇಳ್ತಾರೆ ಹೀಗೆ ಏಂ ಯೂಜೆಯ ನಿತ್ಯಂ ಶಿವಭಕ್ತಿ ಪರಾಯಣ ತಸ್ಯ ವೈ ಸಕಲಾ ಸಿದ್ಧಿರ್ಜಾಯತೇತು ಪದೇ ಪದೇ ಈ ರೀತಿಯಾಗಿ ಯಾವನು ನಿತ್ಯವೂ ಕೇವಲ ಶಿವಭಕ್ತಿಯುಳ್ಳವನಾಗಿ ಪೂಜಿಸುತ್ತಾ ಬರ್ತಾನೋ ಅವನಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸಿದ್ಧಿಗಳೆಲ್ಲವೂ ಎಲ್ಲವೂ ಫಲಿಸ್ತದೆ ಅವನು ಯೋಚಿಸಿದ್ದೆಲ್ಲವೂ ಅವನು ಕೈ ಹಾಕಿದ ಕೆಲಸಗಳೆಲ್ಲ ಅವನು ನಡೆದ ದಾರಿಯೆಲ್ಲ ಅವನಿಗೆ ಸಕಾರಾತ್ಮಕವಾಗಿ ಬರ್ತದೆ ವಾಗ್ಮೀಚ ಜಾತೆ ತನೋಭೀಷ್ಟಲಂಧ ರೋಗ ಶೋಕಂಚ ಹ್ಯುದುಗಂ ಕೃತ್ರಿಮಂತ ಕೌಟಿಲ್ಯ್ಯರಂಚುಃಖಮುಪಸ್ಥಿ ತದ್ದುಖಶಯತ್ಯ ಶಿವ ಶಿವಕರಃಪರ ಅವನು ವಕ್ಸಿಧ್ಯ ವಗ್ೀ ವಗ್ೀಚ ಜಾಯತೆ ತುರತಾನೆ ಅಂದರೆ ಉತ್ತಮ ಮಾತುಗಾರ್ನಾಗ್ತಾನೆ ವಾಕ್ಸಿದ್ಧಿ ಉಂಟಾಗ್ತದೆ ಅವನಿಗೆ ಮನೋಭೀಷ್ಟ ಫಲಂಧಿತವಾಗಿಯೂ ಏನೇನು ಮನೋಭೀಷ್ಟಗಳಿವೆಯೋ ಅವನ ಮನಸ್ಸಿನಲ್ಲಿ ಅಭೀಷ್ಟಗಳು ಕೋರಿಕೆಗಳು ಇಷ್ಟಾರ್ಥಗಳಿವೆಯೋ ಅದೆಲ್ಲವನ್ನೂ ಕೂಡ ಪಡೆದೇ ಖಂಡಿತವಾಗಿಯೂ ಧ್ರುವಂ ಶಾಶ್ವತ ಅನ್ನತಕ್ಕಂಥ ಅರ್ಥ ಧ್ರುವ ಪದ ಶಾಶ್ವತವಾದ ಪದ ಹಾಗೆ ಧ್ರುವ ಅಂತೇಳಿ ಅಲ್ಲಿ ಖಂಡಿತವಾಗಿಯೂ ರೋಗಂ ಸಂಶಯವಿಲ್ಲ ಅಂಥೇಳಿ ರೋಗಂ ದುಃಖಂಚ ಶೋಕಂಚ ಹಿ ಉದ್ವೇಗಂ ಕೃತ್ರಿಮ್ ತಥ ಅವನು ಅದಲ್ಲದೆ ರೋಗ ರುಜಿನಗಳನ್ನು ಸಂಕಟ ದುಃಖವನ್ನು ಪೀಡೆ ಹ್ಞೂ ವ್ಯಸನ ಹೃದಯ ದೌರ್ಬಲ್ಯ ಆಮೇಲೆ ಮರೆ ಮೋಸ ಕೃತ್ರಿಮ ಕೌಟಿಲ್ಯ ಹ್ಞೂ ಕುಟಿಲತೆಯನ್ನು ಆಮೇಲೆ ಗರ ಅಂದರೆ ವಿಷ ಯದ್ಯ ದುಃಖ ಮುಪಸ್ನೆ ಈ ರೀತಿಯಾದ ಎಷ್ಟೆಷ್ಟು ಕಷ್ಟಗಳು ಸಂಭವಿಸಿದರೂ ಕೂಡ ಸಂಕಟಗಳು ಎಲ್ಲರಿಗೂ ಮಂಗಲವನ್ನು ಉಂಟು ಶಿವ ನಾಶ ಮಾಡ್ತಾನೆ ಅಂಥವನಿಗೆ ಕಲ್ಯಾಣ ಜಾಯತೇ ತಸ್ಯ ಶುಕ್ಲಪಕ್ಷೇ ಯಥಾಶೀವರ್ಧತೆ ಸದ್ಗುಣಸ್ತತ್ರ ಧ್ರುವಂ ಶಂಕರ ಪೂಜನಾ ಅಂಥ ಮನುಷ್ಯನಿಗೆ ಸದಾ ಒಳ್ಳೆಯದೇ ಆಗ್ತದೆ ಶಂಕರನನ್ನು ಪೂಜಿಸುವುದರಿಂದ ಆತನು ಶುಕ್ಲಪಕ್ಷದ ಚಂದ್ರನ ಹಾಗೆ ದಿನೇ ದಿನೇ ಗುಣಶಾಲಿಯಾಗಿ ಪ್ರವರ್ಧಿಸ್ತಾ ಹೋಗ್ತಾನೆ ಪ್ರವರ್ಧಮಾನನಕ್ಕೆ ಬರ್ತಾನೆ ಶುಕ್ಲಪಕ್ಷದ ಚಂದ್ರ ಅಂತೇಳಿದರೆ ಅಮಾವಾಸ್ಯೆ ನಂತರ ಹುಣ್ಣಿಮೆಯವರೆಗೆ ಯಾವ ರೀತಿ ಚಂದ್ರನು ಪಾಡ್ಯದ ಪ್ರಥಮ ಅಥವಾ ಪಾಡ್ಯದಿಂದ ಪೌರ್ಣಮಿಯವರೆಗೆ ಯಾವ ರೀತಿ ಶುಕ್ಲಪಕ್ಷದಲ್ಲಿ ವರ್ಧಿಸ್ತಾನೋ ಆ ರೀತಿ ಅವನ ಸದ್ಗುಣಗಳು ವರ್ಧಿಸಿ ಅವನು ಪರಿಪೂರ್ಣತೆಯನ್ನು ಹೊಂದುತ್ತಾನೆ ಭಗವಂತನಾಥಶಂಕರನ ಪೂಜೆಯಿಂದ ಇತಿ ಪೂಜಾ ವಿಧಿಶಂಭೋ ಪ್ರೋಕ್ತಸ್ತು ಮುನಿಸುತ್ತಮ ಅತಃಪರಂಚ ಶುಶ್ರೂಷು ಕಂ ಪ್ರಾಶಿ ಚ ನಾರದ ಓ ಮುನೀಂದ್ರನೇ ನಾರದನೇ ಈತಿ ಶಿವನ ಪೂಜಾ ವಿಧಾನವನ್ನು ನಿನಗೆ ವಿವರಿಸಿದ್ದಾಯಿತು ಇತಿ ಪೂಜಾ ವಿಧಿ ಶಂಭೋ ಪ್ರೋಕ್ತ ಮುನಿಸಮ ನಾರದ ಮತ್ತು ಏನನ್ನು ಕೇಳಬೇಕೆಂದಿರುವೆ ಅತಃ ಪರಂಚ ಶುಶ್ರೂಷು ಕಿಂ ಶುಶ್ರೂಷುಹು ಇನ್ನೇನು ಕೇಳಲಿಕ್ಕೆ ನೀನು ಇಷ್ಟ ಇಷ್ಟ ಇಚ್ಛೆ ಉಳ್ಳವನಾಗಿದ್ದಿ ಶುಶ್ರೂಷು ಅಂದರೆ ಶುಶ್ರೂಷಾ ಕೇಳಲು ಇಚ್ಛೆ ಇರತಕ್ಕಂಥದ್ದು ಶುಶ್ರೂಷಾ ಅಂತೇಳಿ ನಾವು ಸೇವೆ ಆರೈಕೆ ಅಂತೇಳಿ ಒಂದು ಪ್ರಯೋಗದಲ್ಲಿದೆ ಅದು ಶ್ರವಣ ಮಾಡಲಿಕ್ಕೆ ಇಚ್ಛೆ ಶುಶ್ರೂಷಾ ಜಿಜ್ಞಾಸ ಅಂದರೆ ಜ್ಞಾತಂ ಇಚ್ಛಾ ಹಾಗೆ ಶ್ರೋತು ಇಚ್ಛಾ ಶುಶ್ರೂಷಾ ಜ್ಞಾತು ಇಚ್ಛಾ ಜಿಜ್ಞಾಸಾ ಗಂ ಇಚ್ಛಾ ಜಿಗಮಿಷ ಹೀಗೆ ಬರ್ತದೆ ಪಿಪಟಿಶ ಹ್ಞೂ ಅಂದರೆ ಓದುವುದಕ್ಕೆ ಇಚ್ಛೆ ಪಿಪಾಸ ಅಂದರೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಇಚ್ಛೆ ಬುಭುಕ್ಷ ಅಂದರೆ ಬುಕ್ಷಿ ತಿನ್ನುವುದಕ್ಕೆ ಬು ಪಿಪಾಸ ಅಂದರೆ ಕುಡಿಯುವುದಕ್ಕೆ ಇಚ್ಛೆ ಹೀಗೆ ಇಲ್ಲಿ ಶುಶ್ರೂಷು ಅಂದರೆ ಕೇಳಲು ಇಚ್ಛೆ ಉಳ್ಳಂತಹ ನೀನು ಹ್ಞೂ ನಿನಗೆ ಇನ್ನೇನು ಕೇಳಲಿಕ್ಕೆ ಇಚ್ಛೆ ಇದೆ ಕಂ ಪ್ರಷ್ಟಾ ಸಿಚ ನಾರದ ಇನ್ನೇನು ಕೇಳ್ತೀಯ ಪ್ರಶ್ನೆ ಮಾಡ್ತೀಯ ಪ್ರಷ್ಟಾ ಅಂದರೆ ಪ್ರಶ್ನೆ ಮಾಡುವ ಹ್ಞೂ ಪ್ರಶ್ನೆ ಮಾಡ್ತೀಯ ನೀನು ಇನ್ನೇನು ಬೇಕು ಅಂತೇಳಿ ಬ್ರಹ್ಮ ನಾರದನಲ್ಲಿ ಕೇಳ್ತಾನೆ ಇತಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯ ರುದ್ರಸಂಹಿಂ ಪ್ರಥಮ ಖಂಡೇ ಸೃಷ್ಟಿ ಉಪಾಖ್ಯಾನೇ ಶಿವಪೂಜಾ ವಿಧಿವರ್ಣನೋ ನಾಮ ಏಕಾದಶೋಧ್ಯಾ ಇಲ್ಲಿಗೆ ಶ್ರೀ ಶಿವಪುರಾಣದಲ್ಲಿ ಶಿವಮಹಾಪುರಾಣದಲ್ಲಿ ಎರಡನೇದಾದ ರುದ್ರ ಸಮಿತಿಯಲ್ಲಿ ಮೊದಲನೇ ಖಂಡವಾದ ಸೃಷ್ಟಿ ಉಪಾಖ್ಯಾನದಲ್ಲಿ ಶಿವಪೂಜಾ ವಿಧಿವರ್ಣನ ಎನ್ನತಕ್ಕಂಥ ಹನ್ನೊಂದನೇ ಅಧ್ಯಾಯವು ಮುಗಿಯಿತು ಮುಂದೆ ನಾವು ಹನ್ನೆರಡನೇ ಅಧ್ಯಾಯವನ್ನು ಮುಂದೆ ನೋಡಲಿಕ್ಕೆ ಇದ್ದೇವೆ ಹನ್ನೊಂದು ಅಧ್ಯಾಯಗಳು ಈ ರುದ್ರ ಸಂಹಿತಿಯಲ್ಲಿ ಮುಗಿಯಿತು ಹ್ಞೂ ಅಂದರೆ ಶಿವ ಅಂದರೆ ಭಗವಂತ ಏನತಕ್ಕಂಥ ಅರ್ಥ ಆ ಭಗವಂತನ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಇಲ್ಲಿ ಶಿವನ ರೂಪದಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ಸಂಕ್ಷೇಪವಾಗಿ ಇದರಲ್ಲಿ ಈಗ ಬಂತು ಇನ್ನು ಅಧ್ಯಾಯದಲ್ಲಿ ನಮಗೆ ಲಿಂಗಾರ್ಚನ ವಿಧಿಯನ್ನು ತಿಳ್ಕೊಳ್ಬೇಕು ಅಂತೇಳಿ ಬ್ರಹ್ಮ ದೇವತೆಗಳೊಡನೆ ಹೊರಟು ಕ್ಷೀರ ಸಮುದ್ರ ತೀರಕ್ಕೆ ಬಂದು ಅಲ್ಲಿ ವಿಷ್ಣುವನ್ನು ಪ್ರಶ್ನೆ ಮಾಡಿದಾಗ ವಿಷ್ಣು ಲಿಂಗಾರ್ಚನೆಯಿಂದಲೇ ಸರ್ವಸಿದ್ಧಿಗಳು ಲಭಿಸ್ತವೆ ಅಂತೇಳಿ ಹೇಳ್ತಾನೆ ಆಮೇಲೆ ಯಾರ್ಯಾರು ಎಂತೆಂತಹ ಲಿಂಗಗಳನ್ನು ಪೂಜೆ ಮಾಡಬೇಕು ಅಂತೇಳಿ ಬ್ರಹ್ಮ ಕೇಳಿದಾಗ ಅವರವರ ಅಧಿಕಾರಕ್ಕೆ ತಕ್ಕಂಥ ಲಿಂಗಗಳನ್ನು ನಿರ್ಮಿಸಿಕೊಡುವಂತೆ ವಿಷ್ಣು ವಿಷ್ಣು ವಿಶ್ವಕರ್ಮನಿಗೆ ಆಜ್ಞೆ ಮಾಡ್ತಾನೆ ಲಿಂಗಾರ್ಚನೆಯಿಂದಲೇ ಸಮಸ್ತ ಇಷ್ಟಾರ್ಥಗಳು ಕೈಗೂಡುತ್ತವೆ ಕರ್ಮಯಜ್ಞಾದಿಗಳ ಸ್ವರೂಪದ ವರ್ಣನೆ ಕೂಡ ಇದರಲ್ಲಿ ಬರ್ತದೆ ವಿವಿಧ ಕರ್ಮಗಳು ಯಜ್ಞಗಳು ವೇದೋಕ್ತ ಕರ್ಮಗಳು ಬಾಕಿ ಆಭ್ಯಂತರ ಭೇದದಿಂದ ಲಿಂಗವು ಎರಡು ಪ್ರಕಾರವಾದದ್ದು ಅಂತೇಳಿ ಹೇಳ್ತಾರೆ ಭಕ್ತಿಜ್ಞಾನ ಸ್ವರೂಪ ಕಥನ ಬರ್ತದೆ ಇದರಲ್ಲಿ ಭಕ್ತಿಜ್ಞಾನಗಳೆಂಬ ಎರಡು ವಿಧವಾದ ಲಿಂಗವನ್ನು ಪೂಜಿಸ್ತಕ್ಕಂಥ ಕ್ರಮ ಇವೆಷ್ಟು ಹನ್ನೆರಡನೇ ಅಧ್ಯಾಯದ ಸಾರ ಸ್ವರೂಪವಾದಂಥದ್ದು ಇದನ್ನು ನಾವು ನಾಳೆ ದಿವಸ ನೋಡುವ ಹರೆ ರಾಮ ತಿರ್ಪಣಮಸ್ತ